ಬಳ್ಳಾರಿಯ ನಾಟಕದ ಕಂಪನಿಗಳು ಸಾವಿರದ ಒಂಬೈನೂರ ಒಂಬತ್ತರ ಸುಮಾರಿನಲ್ಲಿ ಬಳ್ಳಾರಿಯ ಸುಮನೋರಮ ಸಭಾ ಅಥವಾ ಸುಗುಣ ವಿಲಾಸ ಸಭಾ ಎಂಬ ನಾಟಕದ ಕಂಪನಿ ಬೆಂಗಳೂರಿಗೆ ಬಂದಿತ್ತು ಆ ಕಂಪನಿಯ ವ್ಯವಸ್ಥಾಪಕರು ಕೋಲಾಚಲಂ ಶ್ರೀನಿವಾಸ ಇವರು ವಕೀಲರು ಈ ಕಂಪನಿಗೆ ಬೆಂಗಳೂರಿನಲ್ಲಿ ಅನುಕೂಲಗಳನ್ನು ಕಲ್ಪಿಸಿದವರು ಜಾಹುಕಾರ್ ನೆಟ್ಟಕಲ್ಲಪ್ಪನವರು ಚಿತ್ರನಳೀಯು ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ ನಾಟಕದ ಉತ್ಸಾಹ ಪ್ರಬಲವಾಗಿತ್ತು ಅನೇಕ ವಿದ್ಯಾವಂತರಾದ ತರುಣರು ನಾಟಕ ಸಮಾರಂಭಗಳಲ್ಲಿ ಸೇರಿರುತ್ತಿದ್ದರು ಈಗ ನಾನು ಹೇಳಿದ ಸುಮನೋರಮ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 ಕನ್ನ ವೃತ್ತಗಳನ್ನು ಹಾಡುಗಳನ್ನು ಬೆಳೆಸಿ ತಮ್ಮ ಕಾವ್ಯಚಾತುರ್ಯವನ್ನು ಜನಕ್ಕೆ ಒಪ್ಪಿಸಿದ್ದಾರೆ ಅದು ಬಹು ಸುಂದರವಾದ ನಾಟಕ ಅದರ ಶೈಲಿ ಮನೋಹರವಾದದ್ದು ಈ ನಾಟಕವನ್ನು ಅಭಿನಯಿಸುವುದರಲ್ಲಿ ಕೃಷ್ಣ ಕೃಷ್ಣಮಾಚಾರ್ಯರು ಸ್ವತಃ ಪಾತ್ರ ಧರಿಸುತ್ತಿದ್ದರು ಬಹುಶಃ ಬಾಹುಕನೆಂಬ ಹೆಸರಿನಲ್ಲಿ ಮರೆಮಾಚಿಕೊಂಡಿದ್ದ ನರ ಚಕ್ರವರ್ತಿಯ ಪಾತ್ರವನ್ನು ಕೃಷ್ಣಮಾಚಾರ್ಯರು ಒದಗಿಸುತ್ತಿದ್ದರು ಅವರ ಪಾತ್ರ ನಿರ್ವಹಣೆ ಜನಕ್ಕೆ ತುಂಬಾ ಮೆಚ್ಚಾದದ್ದು ಚಿತ್ರನಡಿಯದ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 ವಿನೋದಾರ್ತವಾಗಿ ಬೆಳೆಸಿಕೊಂಡಿದ್ದರು ಶೇಕ್ಸ್ಪಿಯರ್ ಮೊದಲಾದ ಇಂಗ್ಲಿಷ್ ಕವಿಗಳ ನಾಟಕಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಅಭಿನಯಿಸಿದ ವಿದ್ವದಭಿಯ ಅಭಿನಯ ಕುಶಲರಲ್ಲಿ ಬಳ್ಳಾರಿಯ ಟಿ ರಾಘವಾಚಾರ್ಯರು ಅಗ್ರಗಣ್ಯರಾಗಿದ್ದರು ರಾಘವಾಚಾರ್ಯರು ಮೇಲೆ ಹೇಳಿದ ಸುಮನೋರಮಾ ಸಭೆಯ ಮುಖ್ಯ ಅಭಿನೇತ್ರರು ಇವರು ತಮ್ಮ ಸ್ವಂತ ಸೋದರ ಕಂಪನಿಗೆ ಸೇರದೆ ಕೋಲಾಚಲಂ ಶ್ರೀನಿವಾಸ ರಾಯರ ಕಂಪನಿಗೆ ಸೇರಿದ್ದು ಕೆಲವರಿಗೆ ಚೋಧ್ಯವೆನಿಸಿತು ಆದರೆ ಅಂತರ್ ಟೀಕೆಗೆ ವಾಸ್ತವವಾದ ಕಾರಣವೇನು ಇದ್ದಂತೆ ನನಗೆ ತೋರಲಿಲ್ಲ ಕೋಲಾಚಲಂ ಶ್ರೀನಿವಾಸ ಕೋಲಾಚಲಂ ಶ್ರೀನಿವಾಸರಾಯರು ಆಂಧ್ರ ಸಂಸ್ಕೃತ ಸಾಹಿತ್ಯಗಳೆರಡರಲ್ಲಿಯೂ ನಿಷ್ಣಾತರಾದವರು ಅವರು ಕಾಳಿದಾಸನ ಕಾವ್ಯಗಳ ಮೇಲೆ ವ್ಯಾಖ್ಯಾನ ಬರೆದು ವ್ಯಾಖ್ಯಾತ ಶಿರೋಮಣಿ ಎಂದು ಪ್ರಖ್ಯಾತನಾದ ಕೋಲಾಚಲಂ ಮಲ್ಲಿತಾಸೂರಿಯ ವಂಶದವರು ಶ್ರೀನಿವಾಸರಾಯರ ಅಣ್ಣಂದಿರು ಕೋಲಾಚಲಂ ವೆಂಕಟರಾಯರು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರೇ ಆಗಿ ಬಂದರು ಅವರ ಮಕ್ಕಳು ಹಾಗೆಯೇ ಎಂದು ಕೇಳಿದ್ದೇನೆ ವೆಂಕಟರಾಯರು ವಿಪುಲವಾಗಿ ಧನ ಸಂಪಾದನೆ ಮಾಡಿ ಅದರಿಂದ ತಮ್ಮ ಊರಿಗೆ ಬಂದು ಪೌರಭವನ ಒಂದು ಸಾರ್ವಜನಿಕ ಗ್ರಂಥಾಲಯ ಮೊದಲಾದ ಅನೇಕ ಧರ್ಮಗಳನ್ನು ಮಾಡಿದರು ಶ್ರೀನಿವಾಸರಾಯರಾದರೂ ಸಂಗೀತ ಸಾಹಿತ್ಯಗಳಿಂದ ಮೋಹಿತರಾದವರು ಅವರು ಸ್ವತಃ ಗ್ರಂಥ ರಚನೆ ಮಾಡಿದ್ದಾರೆ ಇಂಗ್ಲಿಶಿನಲ್ಲಿ ಹಿಸ್ಟರಿ ಆಫ್ ದಿ ಡ್ರಾಮಾ ಎಂಬ ದೊಡ್ಡ ಗ್ರಂಥವನ್ನು ರಚಿಸಿದ್ದಾರೆ ತೆಲುಗಿನಲ್ಲಿ ವಿಜಯನಗರ ಪತನಮು ಎಂಬುದು ಪ್ರಸಿದ್ಧವಾದ ಕೃತಿ ಅದರ ವಾಕ್ಯ ಬಂದದಲ್ಲಿ ಅವರ ಪಾಂಡಿತ್ಯ ಎದ್ದು ಕಾಣುತ್ತದೆ ಅವರು ಪಂಡಿತರಾಗಿದ್ದದ್ದು ಮಾತ್ರವಲ್ಲದೆ ಮಹಾ ಉದಾರಿಗಳಾಗಿದ್ದರು ಅವರು ಹಣವೆಂದರೆ ಆತನಿಗೆ ಲಕ್ಷ್ಯವಿರಲಿಲ್ಲ ಬೇಡಿದವರಿಗೆ ಅವರ ಮನಸ್ಸಿಗೆ ಸಂಕೋಚ ಉಂಟುಮಾಡದ ರೀತಿಯಲ್ಲಿ ಸಹಾಯ ಕೊಡುತ್ತಿದ್ದರು ಯಾರಿಂದಲೂ ಕೇಳಿಸಿಕೊಳ್ಳದೆಯೇ ಕರುಣೆ ತೋರುತ್ತಿದ್ದರು ಅಷ್ಟು ಒಳ್ಳೆಯವರು ಶ್ರೀನಿವಾಸರಾಯರು ಅವರ ಕಂಪನಿಯಲ್ಲಿ ಅಭಿನಯಕರ್ತರು ಇಪ್ಪತ್ತು ಮಂದಿ ಇದ್ದರೆಂದರೆ ಅವರ ಜೊತೆಗೆ ಸೇರಿದ ಸ್ನೇಹಿತರು ನಲವತ್ತು ಮಂದಿ ಇರುತ್ತಿದ್ದರು ಇಷ್ಟೊಂದು ಮಂದಿಗೂ ಪುಷ್ಕಳವಾದ ಭೋಜನ ಉಪಹಾರ ಹಾಸಿಗೆ ಹೊದಿಕೆಗಳು ಈ ಎಲ್ಲಾ ಏರ್ಪಾಟನ್ನು ಸಾಹುಕಾರ್ ನಟಕಲ್ಲಪ್ಪನವರು ನಡೆಸಿಕೊಟ್ಟರು ಬೆಂಗಳೂರು ಬಿಡಾರ ಕಂಪನಿಯ ಮುಖ್ಯ ಬಿಡಾರ ಸ್ಥಳ ಬೆಂಗಳೂರು ಕೋಟೆಯಲ್ಲಿ ಕಣ್ಣಾಸ್ಪತ್ರೆಯ ಆಂಜನೇಯ ದೇವಾಲಯದ ಪೂರ್ವಕ್ಕೆ ಕಿಟಿಪ್ಪು ಸುಲ್ತಾನ್ ಅರಮನೆಯಿಂದ ಪಶ್ಚಿಮಕ್ಕೆ ಕೊಂಚ ದೂರದಲ್ಲಿದ್ದ ಸೀತಾರಾಮ ಮಂದಿರಂ ಎಂಬ ಕಟ್ಟಡ ಇದರ ಜೊತೆಗೆ ಸುಲ್ತಾನ್ಪೇಟೆಯಲ್ಲಿ ಒಂದು ದೊಡ್ಡ ಕಟ್ಟಡ ಹೀಗೆ ಮೂರು ಕಡೆ ಏರ್ಪಾಡು ಮಾಡಿದರು. ಆಗಿನ ಆ ಕಂಪನಿಯ ಪ್ರಮುಖರಲ್ಲಿ ಶ್ರೀನಿವಾಸರಾಯರು ರಘವಾಚಾರ್ಯರು ಮಾತ್ರವಲ್ಲದೆ ಕರ್ನೂಲು ರಾಮರಾಯರು ವಟ್ಟಂ ಶ್ಯಾಮರಾಯರು ವಟ್ಟಂ ಶ್ರೀನಿವಾಸರಾಯರು ಚಿದಂಬರ ಮೊದಲಾದ ರಸಿಕರು ಸೇರಿದ್ದರು ಒಂದು ಪ್ರಸಂಗ ನೆನಪಿಗೆ ಬರುತ್ತದೆ ಒಂದು ರಾತ್ರಿ ಪ್ರಹ್ಲಾದ ನಾಟಕ ನಡೆಯಿತು ಅದರಲ್ಲಿ ಹಿರಣ್ಯ ಹೆಂಡತಿ ಕಯಾದು ಎಂದೋ ಏನೋ ಪ್ರಹ್ಲಾದ ಶಿಶುವನ್ನು ತೊಟ್ಟಲಿನಲ್ಲಿ ತೂಗುತ್ತಿದ್ದಾಳೆ ಆಕೆ ಆಗ ಒಂದು ಹಾಡು ಹೇಳುತ್ತಾಳೆ ಸುಕುಮಾರ ಗುಣಶಾಲಿ ಅಕಲಂಕಾನಯಶಾಲಿ ಇದನ್ನು ಬಹುಶಃ ಆನಂದ ಭೈದವಿರಾಗದಲ್ಲಿ ಹಾಡಿದ್ದು ಬಹು ಮನೋಹರವಾಗಿತ್ತು ಆ ಪಾತ್ರವನ್ನು ಧರಿಸಿದ್ದವರು ಕರ್ನೂಲು ರಾಮರಾಯರು ಮರನೇ ದಿನ ಬೆಳಗ್ಗೆ ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ಸಮಯದಲ್ಲಿ ಎಂಟು ಹತ್ತು ಮಂದಿ ಸ್ನೇಹಿತರು ಸುಲ್ತಾನ್ಪೇಟೆಯಲ್ಲಿ ನೆಟಕೆಲ್ಲಪ್ಪನವರ ಮನೆಯ ಎದುರು ಸಾಲಿನಾಂಚಿನಲ್ಲಿ ಎಸ್ಆರ್ ನಂಜುಂಡಯ್ಯನವರ ಶಾಲೆಯಿದ್ದ ಜಾಗದ ಸಮೀಪದಲ್ಲಿ ಸಾಲಾಗಿ ನಿಂತು ತೆಮ್ಮದರಿಗೆ ಸೃಷ್ಟಿಯನ್ನು ನೆಟ್ಟು ನಿಂತಿದ್ದರು ಎದುರುಗಡೆ ಕೆಟ್ಟಡದ ಮಹಡಿಯ ಮೇಲೆ ವರಾಂಡದಲ್ಲಿ ಕೈಪಿಡಿದ ಕಟಕಟೆಯನ್ನು ಹಿಡಿದು ಕರ್ನೂಲು ರಾಮರಾಯರು ಒಬರೆ ನಿಂತಿದ್ದರು ಅವರು ತಮ್ಮ ಕಟಕಟೆಯ ಮೇಲೆ ಮೊಳಕೈಯೂರಿ ಒಂದು ಸಾರಿ ಬಲಗೈ ಒಂದು ಸಾರಿ ಎಡಗೈ ಅಂಗೈಯಲ್ಲಿ ಮುಖದ ಗಡ್ಡವನ್ನು ಹಿಡಿದು ಒಂದೆರಡು ನಿಮಿಷ ಎಡಕ್ಕೂ ಒಂದೆರಡು ನಿಮಿಷ ಬಲಕ್ಕೂ ಮುಖ ತಿರುಗಿಸಿಕೊಳ್ಳುತ್ತಿದ್ದರು ರಾಮರಾಯರು ಎದುರು ನಿಂತಿದ್ದ ಎಂಟು ಹತ್ತು ಮಂದಿಯ ಸಾಲನ್ನು ಗಮನಿಸಿದಂತೆ ಕಾಣಲಿಲ್ಲ ಈ ಎಂಟು ಹತ್ತು ಮಂದಿಯಾದರೂ ರಾಮರಾಯರ ಮುಖವನ್ನು ಹೊರತು ಬೇರೆ ಯಾವುದನ್ನು ಗಮನಿಸಲಿಲ್ಲ ಹೀಗೆ ಒಂದೈದು ನಿಮಿಷ ಕಳೆದಿರಬಹುದು ಇದನ್ನು ಕೊಂಚ ದೂರದಿಂದ ಮತ್ತೊಬ್ಬ ಸ್ನೇಹಿತರು ನೋಡಿಕೊಂಡಿದ್ದರು ಕೆಲವು ನಿಮಿಷಗಳಾದ ಮೇಲೆ ಈ ಬೇರೆ ನಿಂತಿದ್ದ ಸ್ನೇಹಿತರು ಬಂದು ಕೇಳಿದರು ಏನಯ್ಯ ಬೆಪು ಬಡಿದು ಹೋಯಿತೆ ರಾಮರಾಯ ಗಂಡಸು ಆತನ ಮುಖ ವಿಳಾಸಕ್ಕೆ ನೀವು ಹೀಗೆ ಮನೆ ಸೋಲುದುಂಟೆ ಬೆಪರಾಗಿ ನಿಂತಿದ್ದ ಈ ಎಂಟು ಮಂದಿ ಮತ್ತಷ್ಟು ಬೇಪರಾಗಿ ನಾಚಿಕೆ ಪಟ್ಟುಕೊಂಡು ತೆರಳಿದರು ಬಳ್ಳಾರಿಯ ಮತ್ತೊಂದು ನಾಟಕ ಸಂಸ್ಥೆ ಅಲ್ಲಿಯ ಸ್ಟೂಡೆಂಟ್ಸ್ ಎಜುಕೇಶನ್ ಸೊಸೈಟಿ ಎಂಬ ಒಂದು ತಂಡ ಈ ಗುಂಪಿನ ಪ್ರಮುಖರಲ್ಲಿ ವಟ್ಟಂ ಶಾಮರಾಯರು ಗಣ್ಯರು ಒಟ್ಟಂ ಶ್ಯಾಮರಾಯರು ಒಟ್ಟ್ ಶಾಮರಾಯರು ಒಳ್ಳೆಯ ರಸಿಕರು ಅವರು ಇಂಗ್ಲಿಷ್ ಮಾತಿನ ಉಚ್ಚಾರಣೆಯೋ ಇಂಗ್ಲಿಷ್ ವಾಕ್ಯ ಶೈಲಿಯು ಮುಚ್ಚಟೆಯಾಗಿದ್ದವು ಅವರು ಹಾಸ್ಯಪ್ರಿಯರು ಆತ ಒಂದು ಸಾರಿ ಒಂದು ಇಂಗ್ಲಿಷ್ ಹಾಸ್ಯ ಪದವನ್ನು ಹೇಳಿ ವ್ಯಾಖ್ಯಾನ ಮಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಓಲ್ಡ್ ಮದರ್ ಅಬಾರ್ಡ್ ವೆನ್ ಟು ಎ ಕಬರ್ಡ್ ಟು ಫೆಚ್ ಹ ಪೂರ್ ಡಾಗಿ ಅಬೋನ್ ಬಟ್ ವ್ಯಾನ್ ಶಿ ವ್ಯಾನ್ ದ ಕಬರ್ಡ್ ವಾಸ್ ಬೇರ್ ಸೊ ದ ಪುವರ್ ಡಾಗಿ ಹ್ಯಾಡ್ ನನ್ ಇದರ ಮೇಲೆ ವ್ಯಾಖ್ಯಾನ ಓಲ್ಡ್ ಮದರ್ And she was a mother and not a father and being a brother. And she was old not a young and youthful.... How pathetic! From those details she was a larger judge of things. When you go to this tricky panel and speak of the Peterson, the people who pose the opposition to Italy was to analogize the意思 disk i'm not sure at that time. So,시 that at six years you've got this affair from the empieza and Nattakad company in Bangladesh If your first wife vuelto ನಾಟಕ ಐದಾರು ಸಲ ನಡೆಯಿತು ಅದರಲ್ಲಿ ರಾಘವಾಚಾರ್ಯರು ರುಸ್ತುಂ ಪಾಟನ್ನು ತರಿಸಿದರು ಅದು ಜನಕ್ಕೆ ಬಹುದೊಡ್ಡ ಆಕರ್ಷಣೆ ರಾಘವಾಚಾರ್ಯರ ಮುಖಾಭಿನಯ ನೇತ್ರಾಭಿನಯಗಳು ಎಲ್ಲರಿಗೂ ಹೃದಯಸ್ಪರ್ಶಿಯಾಗುವಂತದು ಅವರು ವೀರ ಪಾತ್ರ ರುದ್ರ ಪಾತ್ರಗಳನ್ನು ಮಾತ್ರವಲ್ಲದೆ ಹಾಸ್ಯದ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು ನೈಜವಾಗಿ ಅವರು ಹಾಸ್ಯಪ್ರಿಯರು ಮತ್ತು ಸಂತೋಷಿಸ್ಚಿತರು ಕುಂಬಾರ ಗುಂಡಯ್ಯ ಯಾವುದೋ ಒಂದು ನಾಟಕದಲ್ಲಿ ಬಹುಶಃ ವಿಜಯನಗರ ಪತನದಲ್ಲಿ ಒಬ್ಬ ಕುಂಬಾರನ ಪಾತ್ರ ಬರುತ್ತದೆ ಆ ದಿನ ರಾಘವಾಚಾರ್ಯರು ನನ್ನನ್ನು ಕರೆದು ವೇದಿಕೆಯ ಎದುರಾಗಿ ಮೊದಲ ಸಾಲಿನಲ್ಲಿ ಕೂಡಬೇಕೆಂದು ಹೇಳಿದರು ನಾನು ಒಳ್ಳೆನೆಂದೆ ಅವರು ಕಡ್ಡಾಯವಾಗಿ ನಾನು ಆ ಜಾಗದಲ್ಲಿಯೇ ಕೂಡಬೇಕೆಂದರು ನೀನು ಅಲ್ಲಿ ಕೂಡದಿದ್ದರೆ ನಾನು ನಿನ್ನ ಹೆಸರನ್ನು ಕೂಗಿ ಅಲ್ಲಿಗೆ ಬರುವಂತೆಯೇ ಗಟ್ಟಿಯಾಗಿ ಹೇಳಬೇಕಾಗುತ್ತದೆ ವೃತ ಫಸ್ ಎಂದು ಹೆದರಿಸಿದರು ನಾನು ಅವರ ಮಾತಿನಂತೆ ಕುಳಿತೆ ಸ್ವಲ್ಪ ಹೊತ್ತಾದ ಮೇಲೆ ರಾಘವಾಚಾರ್ಯರು ಕುಂಬಾರ ಗುಂಡಯ್ಯನ ವೇಷ ಧರಿಸಿ ವೇದಿಕೆಯ ಮೇಲೆ ಬಂದರು ಆ ಕುಂಬಾರನ ಹೆಸರು ನನಗಿದ್ದರಿಂದ ಆಧರಣೆ ಆಗ ರಾಘವಾಚಾರ್ಯರ ಹಾಡು ಇದ್ದರೂ ಆಡೊಳ್ಳ ಪೆಂಡ್ಲಾಳ ಸೇಸ್ಕೋಂಟಿ ಹಗ ಸಾಟ್ಲು ಪಡಲೇನು ಹಯ ಬಸವ ಇದನ್ನು ಹೇಳುತ್ತಾ ಹೇಳುತ್ತಾ ನನ್ನ ಕಡೆ ಬೆರಳು ತಿರುಗಿಸಿ ಕುಂಬಾರ ಗುಂಡಯ ಎನ್ನುತ್ತಿದ್ದರು ರಾಘವಾಚಾರ್ಯರಿಗೆ ಸಂಗೀತ ಅಭ್ಯಾಸವಿರಲಿಲ್ಲ ಅವರ ರಾಗಕ್ಕೆ ಯಾವ ಲಕ್ಷಣವೂ ಇರಲಿಲ್ಲ ಗಂಟಲು ಕಿರಿಚಿದಂತೆ ಮನಸ್ಸಿಗೆ ತೋರಿದಂತೆ ರಾಗ ಕೈ ಬೆರಳುಗಳ ರಾಗದ ಉಚ್ಚಗತಿಯನ್ನು ನಾವು ಊಹಿಸಿಕೊಳ್ಳಬೇಕಾಗಿತ್ತು ಆದರೆ ಅವರ ಪಾತ್ರಗಳಲ್ಲಿ ಸಂಗೀತದ ಪ್ರವೇಶ ಅಷ್ಟಾಗಿರುತ್ತಿರಲಿಲ್ಲ ತಮಾಷೆಗೆ ಒಂದೊಂದು ಸಲ ಈ ಮೇಲಿನಂತ ವಾಕ್ಯಗಳನ್ನು ನಡೆಯುತ್ತಾ ಸಭೆಯ ಜನ ನಕ್ಕರೆ ಅವರಿಗೂ ಸಂತೋಷ ರಾಘವಾಚಾರ್ಯರ ಉಡುಪು ಹಾಗೆಯೇ ಸಾಮಾನ್ಯವಾಗಿ ಒಳ್ಳೆ ಫ್ಯಾಷನಿನ ಕೋಟು ಶರಾಯಿ ನೆಕ್ಟೈಲ್ ಧರಿಸುತ್ತಿದ್ದರು ತಲೆಯ ಮೇಲೆ ಮಾತ್ರ ಒಂದೊಂದು ಸಲ ಮುಸಲ್ಮಾನರ ತರಹದ ಟೋಪಿ ಒಂದೊಂದು ಸಾರಿ ಪಂಜಾಬಿ ಚುಂಗಿನ ರುಮಾಲು ಹೀಗೆ ಯಾವ ವೇಷ ಹಾಕಿದರೂ ಅದು ಅವರಿಗೆ ಸ್ವಾಭಾವಿಕವಾದದ್ದೇ ಎನಿಸುವಂತಿತ್ತು ಒಂದು ಸಾರಿ ಅದೇ ಪಟಾಂಡುಸ್ತು ವೇಷ ಹಾಕಿದ್ದಾಗ ಮೀಸೆ ಹುರಿ ಮಾಡುವ ರಸದಲ್ಲಿ ಒಂದು ಮೀಶೆ ಕಿತ್ತು ಕೈಗೆ ಬಂತು ಕೂಡಲೇ ರಾಘವಾಚಾರ್ಯರು ಅದನ್ನು ಎದುರಿಗೆ ಹಿಡಿದುಕೊಂಡು ಸಂಬೋಧಿಸಿ ಹೇಳಿದರು ಎಲೈ ಹಾಳು ಮಿಸಿಯೇ ನೀನಿದು ಏನು ಪ್ರಯೋಜನ ಕೆಲಸಕ್ಕೆ ಬಾರದ ಈ ವಸ್ತುವಿನಿಂದ ಕೇಳು ಎಂದು ಹೇಳುತ್ತಾ ಇನ್ನೊಂದು ಮಿಸಿಯನ್ನು ಕಿತ್ತುಹಾಕಿದರು ಇಂಥ ಚಮತ್ಕಾರ ಅವರಲ್ಲಿ ತುಂಬಿತು ಬೀಳ್ಕೊಡುಗೆ ಬೆಂಗಳೂರಿನ ಕಡೆ ನಾಟಕ ನಡೆಯುತ್ತಿದ್ದಾಗ ಕೋಲಾಚಲಂ ನನ್ನನ್ನು ಕರೆದು ಕೇಳಿದರು ರಾಘವಾಚಾರಿ ಇನ್ನು ಗಂಟೆಯೊಳಗಾಗಿ ರೈಲು ಹತ್ತಿ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 ಪರವಾಗಿ ಒಂದು ಪ್ರಶಂಸಾ ಪತ್ರಿಕೆಯನ್ನು ಅವರಿಗೆ ಅರ್ಪಿಸಿದಾಯಿತು ಅದು ಅಚ್ಚಾದ ಪತ್ರಿಕೆ ಅದರಲ್ಲಿ ಕೋಲಾಚಲಂ ಶ್ರೀನಿವಾಸರಾಯರ ನಾಟಕ ಕೃತಿಗಳ ರಸಪುಷ್ಟಿಯನ್ನು ನಟವರ್ಗದವರ ನಟ ಕೌಶಲವನ್ನು ಪ್ರಶಂಸೆ ಮಾಡಿತ್ತು ಹಾಗೆಯೇ ಆ ನಾಟಕ ಮಂಡಳಿಗೆ ಸಾಹುಕಾರ್ ನಟಕಲ್ಲಪ್ಪನವರು ಕೊಟ್ಟ ಆಶ್ರಯದ ಪ್ರಸ್ತಾವವೂ ಇತ್ತು ಆ ಉತ್ಸವ ನಮಗೆಲ್ಲಾ ತುಂಬಾ ಸಂಭ್ರಮದಾಗಿತ್ತು ಎಸ್ಟಿಎ ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಮೈಸೂರು ಸಂಸ್ಥಾನದ ಅಹ್ ಅಂಚಿಗೆ ಅಂಟಿಕೊಂಡಿದ್ದ ತೆಲುಗು ಸೀಮೆಯ ಜನ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 ಇವರು ಉತ್ತರೋತ್ತರ ಪ್ರಸಿದ್ದ ವಕೀಲರಾಗಿ ಜನನಾಯಕರಾಗಿ ಮದ್ರಾಸಿನ ಶಾಸನ ಸಭಾ ಸದಸ್ಯರಾಗಿ ಕರ್ನಾಟಕದ ಚಳವಳಿಗೆ ಒಬ್ಬ ಮುಖಂಡರಾಗಿದ್ದರು ಈ ಸಂಘದವರು ಬೆಂಗಳೂರಿನಲ್ಲಿ ಆಗಾಗ ನಾಟಕಗಳನ್ನು ಅಭಿನಯಿಸುತ್ತಿದ್ದರು ಬಹುವಾಗಿ ಇಂಗ್ಲಿಷ್ ನಾಟಕಗಳು ಬಳ್ಳಾರಿಯ ರಘವಾಚಾರ್ಯರಿಗೂ ಅವರ ಸ್ನೇಹಿತರಿಗೂ ಬೆಂಗಳೂರಿನ ಸಂಪರ್ಕ ಹೀಗೆ ಇದೇ ಮೊದಲು ಎಂದು ನನ್ನ ತಿಳುವಳಿಕೆ ಆ ಸಂಘದವರು ಒಂದು ಗ್ರಂಥ ಏರ್ಪಡಿಸಿಕೊಂಡಿದ್ದರು ನಾನು ಅದರ ಕೆಲವು ಗ್ರಂಥಗಳನ್ನು ನೋಡಿದ್ದೇನೆ ಆ ಸಂಘ ಬೆಂಗಳೂರಿನ ಹೊರಗಿನಿಂದ ಬಂದ ಆಂಧ್ರ ವಿದ್ಯಾರ್ಥಿಗಳದು ಆದರೆ ಅದರಲ್ಲಿ ಬೆಂಗಳೂರಿನವರೇ ಆದ ಕೆಲವರು ಸೇರಿದ್ದರು ಅಂತಹವರ ಪೈಕಿ ಒಬ್ಬರು ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಕೆಮಿಸ್ಟ್ ಆಗಿದ್ದ ಕೆ ಭೀಮರಾಯರು ಇವರು ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳು ತೆಲುಗು ಮನೆ ಮಾತು ನಮ್ಮಲ್ಲಿ ಅನೇಕ ಮಂದಿಗೆ ಪ್ರಿಯರಾಗಿದ್ದ ಸ್ನೇಹಿತರು ಇವರಿಗೂ ಬಳ್ಳಾರಿ ರಾಘವಾಚಾರ್ಯರಿಗೂ ಗಾಢವಾದ ಸ್ನೇಹವಿತು ಎಡಿಎ ಕಾಲಕ್ರಮದಲ್ಲಿ ಸೀಡೆಡ್ ಡಿಸ್ಟಿಕ್ಟುಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಕಡಿಮೆಯಾಯಿತು ಆ ಸಮಯದಲ್ಲಿ ಆ ಅಸೋಸಿಯೇಷನ್ನ ಸ್ಥಾನವನ್ನು ಪತ್ತೆ ಹುಟ್ಟಿದ್ದು ಅಮೆಶೂರ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್ ಎಡಿಎ ಈ ಸಂಘವು ಇಂಗ್ಲಿಶು ನಾಟಕಗಳನ್ನು ತೆಲುಗು ನಾಟಕ ತೆಲುಗು ಕನ್ನಡ ನಾಟಕಗಳನ್ನು ಅಭಿನಯಿಸಿ ಜನರನ್ನು ಸಂತೋಷಪಡಿಸಿತು ಸುಮಾರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಈ ಸಂಸ್ಥೆ ನಡೆಸಿದ ಮುಖ್ಯ ಕಾರ್ಯಗಳಲ್ಲಿ ಕೆಲ ಕೆಲವ ಕೆಲವರ ಹೆಸರನ್ನು ಸೂಚಿಸುತ್ತೇನೆ ಲಲಿತ ಕಲಾ ಮಹೋತ್ಸವ ಇದಕ್ಕಾಗಿ ರವೀಂದ್ರನಾಥ ಠಾಕೂರರನ್ನು ಕರೆಸಿದೆವು ಎರಡನೆಯ ಸಮ್ಮೇಳನಕ್ಕಾಗಿ ಶ್ರೀಮತಿ ಸರೋಜಿನಿ ನಾಯ್ಡು ಅವರನ್ನು ಕರೆಸಿದವು ಸಾರಿ ಕಟ್ಟಿಮಂಚಿ ರಾಮಲಿಂಗಾರೆಡ್ಡಿ ಅವರನ್ನು ಕರೆಸಿದವು ಸಾವಿರದ ಒಂಬೈನೂರ ಹದಿನೆಂಟರ ಸುಮಾರಿನಲ್ಲಿ ಇನ್ಫ್ಲೂಯೆನ್ಸಾ ಹರಡಿದ್ದಾಗ ಕೆಲಸ ಮಾಡಿದ್ದು ಮೈಸೂರು ಪಟ್ಟಣಕ್ಕೆ ಹೋಗಿ ನಾಟಕಗಳನ್ನಾಡಿದ್ದು ಕೆಲವು ಕನ್ನಡ ಪ್ರಕಟಣೆಗಳು ಕೈಲಾಸಂ ಟೊಳ್ಳುಗಟ್ಟಿ ಇಂತಹವುಗಳಲ್ಲೊಂದು ಒಂದೆಂದು ಜ್ಞಾಪಕ ಸಂಗೀತ ಕಚೇರಿಗಳನ್ನು ನಡೆಸಿದ್ದು ಕಾಳಿದಾಸ ಜಯಂತಿ ಮೊದಲಾದ ಉತ್ಸವಗಳು ಈ ಎಲ್ಲಾ ಚಟುವಿಕ ಚಟುವಟಿಕೆಗಳಲ್ಲಿ ಮುಖ್ಯ ಭಾಗವಹಿಸಿದ್ದವರು ಬಳ್ಳಾರಿ ರಾಘವಾಚಾರ್ಯರು ಕೆ ಭೀಮರಾವ್ ಇವರ ಜೊತೆಗೆ ಮೋಟಾರ್ ರಾಘವಾಚಾರ್ ಬಿಂಡಿಂಗಿನ ರಾಘವಾಚಾರ್ ವಾಸು ಎಂಬುವರು ವೆಂಕಟಸುಬ್ಬಯ್ಯ ಅಗ್ರಿಕಲ್ಚರ್ ಇಲಾಖೆಯ ವೆಂಕೋಬಾರಾವ್ ಎಂಬುವರು ಶ್ರೀಮಾನ್ ಪಿ ಕೋದಂಡರಾಯರು ಹಿಮಾಂಶು ಶ್ರೀನಿವಾಸ ಶಾಸಕರು ಇನ್ನೂ ಅನೇಕ ಮಂದಿ ಸಭೆ ಪುರುಷರು ಅವರೆಲ್ಲಾ ಅಭಿನಯ ಮಾಡುತ್ತಿದ್ದವರಲ್ಲ ಕೆಲವರು ಮಾತ್ರ ವೇಷ ಹಾಕುತ್ತಿದ್ದರು ಉಳಿದವರು ಸಾಹಿತ್ಯ ಸಮಾಜ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದರು ಮೋಟಾರ್ ರಚಾರ ಎಂಬುವರು ಆಂಧ್ರ ಶ್ರೀವೈಷ್ಣವರು ಅವರಿಗೆ ಮೋಟಾರ್ ಎಂಬ ಉಪನಾಮದ ಅರ್ಥ ಎರಡು ಒಂದು ಪ್ರಕಾಶವಾದದ್ದು ಅವರು ಮೋಟಾರ್ ಸರ್ವಿಸ್ ನಡೆಸುತ್ತಿದ್ದರು ಎರಡನೆಯದು ರಹಸ್ಯವಾದದ್ದು ಅವರ ಕಂಠಧ್ವನಿ ಮೋಟಾರಿನದರಂತೆ ಎಂದು ಕುಚೋದ್ಯ ಅವರು ಒಳ್ಳೆಯ ವಿನಯಪರರು ಬಿಂಡಿಗಿನವಲೆ ರಾಘವಾಚಾರ್ಯರು ಹೆಬ್ಬಾ ಶ್ರೀ ವೈಷ್ಣವರು ಹುಲುಸಾದ ಮೀಸೆ ಧರಿಸಿದ್ದರು ಇವರು ಸ್ನೇಹ ತತ್ಪರರು ಕೋದಂಡರಾಯರು ಕೋದಂಡರಾಯರನ್ನು ಕುರಿತು ಒಂದು ಮಾತನ್ನು ವಿಶೇಷವಾಗಿ ಹೇಳುತ್ತದೆ ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರ ಸಮಯದಲ್ಲಿ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಆದರೂ ಅವರ ನೈಜ ಕುತೂಹಲ ದೇಶ ಸೇವೆಯ ವಿಷಯದಲ್ಲಿ ಮತ್ತು ಸಮಾಜೋಪಕಾರದ ವಿಷಯದಲ್ಲಿ ಇನ್ಫ್ಲೂಯೆನ್ಸಾ ವ್ಯಾಧಿಯ ಕಾಲದಲ್ಲಿ ಅವರು ವಹಿಸಿದ ಶ್ರಮವನ್ನು ನಾನು ಕಣ್ಣಾರೆ ಕಂಡವನು ರೋಗೀಶ್ಠರಿಗಾಗಿ ಥೈಮಾಲ್ ಔಷಧ ದ್ರಾವಕವನ್ನು ಸಣ್ಣ ಸಣ್ಣ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 ರಾಣಾ ಸಿಂಗ್ ಪೇಟೆ ಈ ನಾನಾ ಪ್ರದೇಶಗಳಿಗೆ ಹೋಗಿ ಅಲ್ಲಿ ರೋಗಿಗಳಷ್ಟು ಮಂದಿ ಯಾವ ಯಾವ ವಯಸ್ಸಿನವರು ಅವರಿಗೆ ಏನೇನೋ ಅವಶ್ಯಕತೆಗಳಿವೆ ಅವರ ನೋವು ನಿಷ್ಠೂರಗಳನ್ನು ಇವನ್ನೆಲ್ಲಾ ವಿಚಾರಿಸಿ ಪ್ರತಿಯೊಬ್ಬರಿಗೂ ಸಮಾಧಾನ ಹೇಳಿ ಧೈರ್ಯ ಹೇಳಿ ಔಷಧ ಗಂಜಿಗಳನ್ನು ಕೊಡುವುದು ಅವಶ್ಯ ತೋರಿದರೆ ಕೈಕಾಲುಗಳನ್ನು ಸವರಿಸುಕಿ ಬಟ್ಟೆಗಳನ್ನು ಕೊಡವಿ ಉಪಚಾರ ನಡೆಸುವುದು ವೈದ್ಯರನ್ನು ಕರೆತರುವುದು ಈ ಬಗೆಯ ನಾನಾ ಸೇವಾ ಕಾರ್ಯಗಳನ್ನು ಕಾಲಕಾಲಕ್ಕೆ ನಡೆಸಿ ಅದೊಂದು ವ್ರತವೆಂಬಂತೆ ಸಾಗಿಸಿ ಕೃತಕೃತ್ಯರಾದವರು ಕೋದಂಡರಾಯರು ಅವರು ಹಾಗೆ ಶ್ರಮಪಟ್ಟದ್ದು ಹೆಸರಿಗೋಸ್ಕರವಲ್ಲ ಚುನಾವಣೆಗೋಸ್ಕರವಲ್ಲ ಪತ್ರಿಕೆಗಳಲ್ಲಿ ಪ್ರಸಿದ್ಧಿಗೋಸ್ಕರವಲ್ಲ ಅದು ಕೇವಲ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 ಆತ ತನ್ನ ಲೆಕ್ಕದಲ್ಲಿ ಮಗ್ನನಾಗಿದ್ದ ಒಂದೆರಡು ನಿಮಿಷ ನರಳಿಕೆ ನಿಂತು ಹೋದ ಮೇಲೆ ರಾಮ್ ಹೋಗಿ ನೋಡಿ ಗಾಬೀರ ಗಾಬರಿಪಟ್ಟ ಆತನಿಗೆ ಆ ವೇಳೆಗೆ ಸಾವಿನ ಅನುಭವ ಆಗಿರಲಿಲ್ಲ ಅಷ್ಟು ಕಿರಿಯ ವಯಸ್ಸಿನವ ತಿಳಿದ ಮೇಲೆ ಆತ ಪಟ್ಟ ಸಂತಾಪವನ್ನು ಎಂದು ಹೇಳಲಾಗದು ಅಂತ ಒಳ್ಳೆಯ ಮನುಷ್ಯ ಆತ ಉತ್ತರೋತ್ತರ ಮಹಾವಿದ್ವಾಂಸರಾಗಿ ದೇಶಕ್ಕೆ ಕೀರ್ತಿ ತಂದ ಯುವಕರಲ್ಲಿ ರಾಮ್ ಒಬ್ಬ ಅವ ಅಮೇಶೂರ್ ನಾಟಕ ಸಂಘ ಅಲ್ಲಿಂದಿಚೆಗೂ ನಾಲ್ಕಾರು ಒಳ್ಳೆಯ ಕೆಲಸಗಳನ್ನು ಮಾಡಿತು ಬಳಿಕ ಕೆಲವು ವರ್ಷಗಳ ಕಾಲ ಅದು ನಿಂತೇ ಹೋದಂತಿತ್ತು ಈಚೆಗೆ ಪುನಃ ಅದನ್ನು ಉಜ್ಜೀವನ ಪಡಿಸುವ ಪ್ರಯತ್ನಗಳು ನಡೆದಿವೆ ಎಂದು ಕೇಳಿ ನನಗೆ ತುಂಬಾ ಸಂತೋಷವಾಗಿದೆ